ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿಗುಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯಗಳಲ್ಲಿ ಜೀವ ಸೃಷ್ಟಿಗೆ ಬರುವ ಕ್ರಮವನ್ನು ತಿಳಿಸಿದ್ರು ಮೊದಲಿಗೆ ಅಂಬರ ಅಲ್ಲಿಂದ ಅಂಬರ ಅಂದರೆ ಆಕಾಶ ಅಲ್ಲಿಂದ ವಾರಿದ ವಾರಿಂದದ ಅತಿ ನೀರು ಕೊಡ್ತಕ್ಕಂಥ ಮೇಘ ಅಲ್ಲಿ ಪರ್ಜನ್ಯ ದೇವತೆ ಅವನ ಅಂತರ್ಯಾಮಿಯಾಗಿ ಭಗವಂತ ಇದ್ದು ಜೀವನಿಗೆ ರಕ್ಷಣೆಯನ್ನು ಕೊಡುತ್ತಾರೆ ಆಮೇಲೆ ಭೂಮಿ ಅದಾದ ನಂತರದಲ್ಲಿ ಭೂಮಿಯಲ್ಲಿ ಧಾನ್ಯದ ಮೂಲಕ ಧಾನ್ಯದಲ್ಲಿ ಪ್ರವೇಶ ಧಾನ್ಯವನ್ನು ತಂದೆ ಯಾರ ಮನೆಯಲ್ಲಿ ಆ ಜೀವ ಸೃಷ್ಟಿಗೆ ಬರ್ತಾನೋ ಆ ಪುರುಷನ ಪ್ರವೇಶ ಅದಾದ ನಂತರ ತಾಯಿಯ ಗರ್ಭದ ಪ್ರವೇಶ ಆಕಾಶ ಪರ್ಜನ್ಯ ಭೂಮಿ ತಂದೆ ಮತ್ತು ತಾಯಿ ಅಂತ ಈ ರೀತಿಯಾಗಿ ಐದು ನಿಲ್ದಾಣಗಳನ್ನು ದಾಟಿ ಜೀವ ಮತ್ತೆ ಸೃಷ್ಟಿಗೆ ಬರ್ತಾನೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶ್ರಾಂತಿ ಅಂತ ಸ್ವರ್ಗಸ್ಥನಾಗಿದ್ದರೂ ಕೂಡ ಜೀವ ತನ್ನ ಪುಣ್ಯ ವಿಶೇಷವನ್ನೆಲ್ಲ ಅನುಭೋಗ ಮಾಡಿದ ನಂತರ ಜೀವ ಸೃಷ್ಟಿಗೆ ಬರುವ ಕ್ರಮವನ್ನು ತಿಳಿಸಿದ್ರು ಇಷ್ಟೆಲ್ಲ ದಿನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಚಿಂತನೆ ಮಾಡಿದ್ರೆ ಫಲ ಏನು ಪ್ರಯೋಜನ ಮನುದ್ದೇಶ ನಾ ಮಂದೋಪಿ ಪ್ರವರ್ತತೆ ಪ್ರಯೋಜನ ಇಲ್ಲ ಅಂತ ಆದರೆ ಯಾರೂ ಯಾವ ಕೆಲಸಕ್ಕೂ ಪ್ರವೃತ್ತಿಯನ್ನು ಮಾಡೋದೇ ಇಲ್ಲ ಅಂದಮೇಲೆ ಫಲ ಏನು ಅಂತ ಕೇಳಿದ್ರೆ ಈ ಪದ್ಯದಲ್ಲಿ ಫಲಶೃತಿಯನ್ನು ಹೇಳ್ತಾರೆ ಐದು ಅಗ್ನಿಗಳಲ್ಲಿ ಮರೆಯದಲ್ಲಿ ಐದು ರೂಪಾತ್ಮಕನ ಇಪ್ಪತ್ತೈದು ರೂಪಗಳನ್ನು ದಿನದಿನೆವರಿಗೆ ಜನ್ಮಗಳ ಐದಿಸನು ನಳಿನಾಕ್ಷ ನಣನೊಳು ಮೈದುರನ ಕಾಯ್ದಂತೆ ಸಲಹುವ ಭೈಧವಾಗಿ ಗತಿ ಭವಹರ ಭಕ್ತ ವತ್ಸಲನು ಭಯಹರ ಭವಹರ ಎರಡು ಪಾಠ ಇದೆ ಭಕ್ತ ವಸ್ತ್ರ ಪರಮಾತ್ಮ ಆಕಾಶ ಮೇಘ ಭೂಮಿ ತಂದೆ ಮತ್ತು ಪುರುಷ ಆಮೇಲೆ ಜನನಿ ಅಂತ ಈ ಐದು ಅಗ್ನಿಗಳು ಈ ಐದು ಅಗ್ನಿಗಳೆಲ್ಲ ಅಂತರ್ಯಾಮಿಯಾಗಿ ಪರಮಾತ್ಮ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಐದು ರೂಪಗಳಿಂದ ಪರಮಾತ್ಮ ಇರ್ತಾನೆ ಈ ಒಂದೊಂದು ಕೂಡ ಅಗ್ನಿ ಆಕಾಶ ಅನ್ನೋದು ಒಂದು ಅಗ್ನಿ ಪರ್ಜನ್ಯ ಅಥವಾ ಮೇಧ ಅನ್ನೋದು ಇನ್ನೊಂದು ಅಗ್ನಿ ಭೂಮಿ ಅನ್ನೋದು ಅಗ್ನಿಸಂಕೇತ ತಂದೆ ಅಥವಾ ಪುರುಷ ಅವನು ಸಂಕೇತ, ಜನನಿ ಅಥವಾ ಯೋಶ ಅದು ಕೂಡ ಅಗ್ನಿಯ ಸಂಕೇತ ಈ ಅಗ್ನಂತರ್ಗತನಾಗಿರ್ತಕ್ಕಂಥ ಈ ನಾರಾಯಣ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಮತ್ತು ಅನಿರುದ್ಧ ಈ ಐದು ರೂಪಗಳ ಜೊತೆಗೆ ಈ ಅಗ್ನಿಯ ಐದು ಅಂಗಗಳು ಸಮಿತು ಧೂಮ ಅರ್ಚಿ ಕೆಂಡ ಅಥವಾ ಅಂಗಾರ ಕಿಡಿಗಳು ಅಂದರೆ ವಿಶ್ವಲಿಂಗ ಅಂತ ಈ ಐದು ಯಜ್ಞೋಪಕರಣಗಳಲ್ಲಿ ಪ್ರತಿ ಅಗ್ನಿಯಲ್ಲೂ ಕೂಡ ಐದರಂತೆ ಇಪ್ಪತ್ತೈದು ಪ್ರತಿ ಅಗ್ನಿಗೂ ಸಂಬಂಧಪಟ್ಟಂತೆ ಆರು ಮೂಲರೂಪವನ್ನು ಸೇರಿ ಈ ಐದು ಅಗ್ನಿಯ ಅಂಗಗಳು ಆರು ಇಂಟು ಐದು ಈ ರೀತಿಯಾಗಿ ಐದು ಅಗ್ನಿಗಳಲ್ಲಿ ಮರೆಯದೆ ಐದು ರೂಪಾತ್ಮಕನ ಚಿಂತಿಸುತ್ತಾ 25 ರೂಪಗಳ ಅನುದಿನದಿ ನೆನವರಿಗೆ ಜನ್ಮಗಳ ಈ ರೀತಿಯಾಗಿ ಭಗವಂತನ ಚಿಂತನೆಯನ್ನು ಉಪಾಸನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಫಲ ಏನು ಅಂದರೆ ನೆನೆವರಿಗೆ ಐದಿಸನು ಜನ್ಮಗಳ ಪುನರ್ಜನ್ಮನೇ ಇಲ್ಲ ಈ ರೀತಿಯಾಗಿ ಉತ್ಕೃಷ್ಟವಾದ ಫಲವನ್ನು ಹೇಳ್ತಾರೆ ಐದು ನಡನಾಕ್ಷ ನಳೀನಾಕ್ಷ ರಣದಳು ಮೈದುನನ ಕಾಯ್ದಂತೆ ಅಂತ ಪುಂಡರೀಕಾಕ್ಷ ಅಥವಾ ಕಮಲಾಕ್ಷ ಪರಮಾತ್ಮ ಈ ರೀತಿಯಾಗಿ ಚಿಂತನೆ ಮಾಡ್ತಕ್ಕಂಥ ಉಪಾಸಕರಿಗೆ ಜೀವನ್ಮುಕ್ತರನ್ನಾಗಿ ಮಾಡಿ ಮಹದಾದಿ ಲೋಕದಲ್ಲಿ ಇಟ್ಟು ಅವರಿಗೆ ಸದಾ ರಕ್ಷಣೆಯನ್ನು ಕೊಡ್ತಾನೆ ಭಗವಂತ ಮೈದುನನ್ನ ಕಾಯ್ದಂತೆ ಸಲಹುವ ನೆನವರಿಗೆ ಐದಿಸನು ಜನ್ಮಗಳ ಎರಡು ರೀತಿಯಾಗಿರ್ತಕ್ಕಂಥ ಫಲ ಒಂದು ಪುನರ್ಜನ್ಮ ಇಲ್ಲ ಅಂತ ಮತ್ತೆ ಆ ಜೀವನನ್ನೇ ಎಲ್ಲ ರೀತಿಯಾಗಿ ಮೈದುನನ ಕಾಯ್ದಂತೆ ಸಲಹುವ ಆ ರೀತಿಯಾಗಿ ರಕ್ಷಣೆಯನ್ನು ಕೊಡ್ತಾರೆ ಬೈದವಗೆ ಗತಿಯಿತ್ತ ಭವಹರ ಭರ್ತವತ್ ಚಲನು ಈ ರೀತಿಯಾಗಿ ಪರಮಾತ್ಮ ಜೀವರನ್ನು ರಕ್ಷಣೆ ಮಾಡ್ತಾನೆ ಅಂತ ತಿಳಿಸ್ತಾರೆ ಇಲ್ಲಿ ಅಗ್ನಿಗೆ ಸಮಿತನ್ನು ಹಾಕೋದು ಆಗ ಹೊಗೆ ಏಳೋದು ಜ್ವಾಲೆ ಉರಿಯೋದು ಕೆಂಡ ಆಗೋದು ಕಿಡಿಗಳು ಹಾರೋದು ಇವುಗಳಲ್ಲಿ ಸಮೀತು ಧೂಮ ಅರ್ಚಿ ಅಂಗಾರ ವಿಶ್ವಲಿಂಗ ಅಂತ ಐದು ರೂಪಗಳಿಂದ ಭಗವಂತ ಇರ್ತಾನೆ ಈ ಐದೈದು ರೂಪಗಳು ಕೂಡ ಅನಿರುದ್ಧ ಮೊದಲಾಗಿರ್ತಕ್ಕಂಥ ಐದು ಮೂಲ ರೂಪಗಳಿಂದ ಅಭಿವ್ಯಕ್ತವಾಗಿತ್ತು ಅದರಿಂದ ಐದು ಇಂಟು ಇಪ್ಪತ್ತೈದು ರೂಪಗಳು ಈ ರೀತಿಯಾಗಿ ಚಿ ಚಿಂತನೆಯನ್ನು ಮಾಡುವಂಥ ಉಪಾಸಕರಿಗೆ ಪುನರ್ಜನ್ಮ ಇಲ್ಲದಂತೆ ಮಾಡ್ತಾನೆ ಅರ್ಥಾತ್ ಶಾಶ್ವತ ಸುಖರೂಪವಾದ ಮೋಕ್ಷವನ್ನೇ ಕೊಡ್ತಾನೆ ಯಜ್ಞಗಳಲ್ಲಿ ಹಿಂದಿನ ಕಾಲದಲ್ಲಿ ಅಂದರೆ ಕೃತ ತ್ರೇತ ಮೊದಲಾದ ಯುಗಗಳಲ್ಲಿ ಪಶುವನ್ನು ಆಹುತಿಯನ್ನಾಗಿ ಆ ಪಶುವಾಗಿ ಅಗ್ನಿಗೆ ಆಹುತಿಯಾಗುವಂತಹ ಪಶುವಿಗೆ ಅಥವಾ ಪ್ರಾಣಿಗೆ ಸ್ವರ್ಗ ಸಿಗ್ತಿತ್ತು ಆದರೆ ಆ ಪಶುವಿಗೆ ಮಾನವರು ಮಾಡುವಂಥ ಪವಿತ್ರವಾದ ಈ ಯಜ್ಞದಲ್ಲಿ ನಾನು ಆಹುತಿಯಾಗ್ತಾ ಇದ್ದೀನಿ ಅನ್ನೋ ಯಾವುದೇ ಜ್ಞಾನ ಇಲ್ಲದೇ ಇದ್ರೂ ಕೂಡ ಆ ಪಶು ಪ್ರಾಣಿಗೆ ಮೋಕ್ಷ ಅನ್ನೋದು ಸ್ವರ್ಗಾದಿ ಲೋಕಗಳು ಪ್ರಾಪ್ತಿಯಾಗ್ತಾ ಇತ್ತು ಮನುಷ್ಯ ಜನ್ಮ ಬಿಟ್ಟರೆ ಇನ್ಯಾವ ಜನ್ಮದಲ್ಲೂ ಕೂಡ ಜ್ಞಾನ ಅನ್ನೋದು ಮಾಡೋದು ಸಾಧ್ಯ ಇಲ್ಲ ಆ ಪ್ರಾಣಿಗೆ ಮನುಷ್ಯರು ಮಾಡ್ತಕ್ಕಂಥ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಅಶ್ವಮೇಧ ಮೊದಲಾಗಿರ್ತಕ್ಕಂಥ ಯಜ್ಞಗಳಲ್ಲಿ ಆಹುತಿಯಾಗಿ ನನ್ನನ್ನು ಸಮರ್ಪಣೆ ಮಾಡ್ತಾರೆ ಮನುಷ್ಯರು ನಾನು ಅಲ್ಲಿ ನನ್ನ ದೇಹವನ್ನು ತ್ಯಾಗ ಮಾಡಿ ದೇವತೆಗಳಿಗೆ ತೃಪ್ತಿ ಕೊಡ್ತೀನಿ ಈ ರೀತಿಯಾಗಿರ್ತಕ್ಕಂಥ ಯಾವ ತಿಳುವಳಿಕೆಗೂ ಕೂಡ ಆ ಯಜ್ಞ ಗೊತ್ತಿಲ್ಲದೇ ಇದ್ದರೂ ಕೂಡ ಆ ಪಶುಗಳಿಗೆ ಸ್ವರ್ಗವೇ ಪ್ರಾಪ್ತಿ ಅಂದಮೇಲೆ ಈ ಜೀವ ಹೋಮ ದೇವತೆಗಳು ಮಾಡ್ತಕ್ಕಂಥ ಈ ಜೀವಾಕ್ಯ ಹೋಮ ಏನಿದೆ ತಾನು ಆಹುತಿಯಾಗಿ ಇಪ್ಪತ್ತೈದು ರೂಪಗಳಾಗಿರ್ತಕ್ಕಂಥ ಭಗವಂತನಿಗೆ ತೃಪ್ತಿ ಉಂಟು ಮಾಡ್ತೀನಿ ಅಂದರೆ ಸರ್ವ ಸಮರ್ಪಣೆಯನ್ನು ಮಾಡ್ಕೋತೀನಿ ಅನ್ನೋ ಶಾಸ್ತ್ರಗಳಿಂದ ಈ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಜ್ಞಾನಿಗೆ ಸ್ವರ್ಗ ಏನು ಮೋಕ್ಷನೇ ಸಿಗುತ್ತೆ ಅಂತ ಜ್ಞಾನ ಅನುಸಂಧಾನ ಗೊತ್ತಿಲ್ಲದೇ ಇರತಕ್ಕಂಥ ಪಶುವಿಗೆ ಸ್ವರ್ಗ ಸಿಕ್ಕಿದೆ ಅಂತ ಆದಮೇಲೆ ಜ್ಞಾನ ಅನುಸಂಧಾನ ಸಹಿತವಾಗಿ ಉಪಾಸನೆ ಮಾಡ್ತಕ್ಕಂಥ ಮನುಷ್ಯ ಜನ್ಮನಿಗೆ ಅವನಿಗೆ ಮೋಕ್ಷವೇ ಸಿಗ್ತಾಯಿದೆ ಅಂತ ತಾಯಿಯ ಗರ್ಭವಾಸದಲ್ಲಿರುವಾಗ ಉತ್ತಮ ಉತ್ತಮ ಜೀವರು ಇರ್ತಾರಲ್ಲ ಅವರು ಭಗವಂತನ ಸ್ಮರಣೆ ಮಾಡಿ ಮೋಕ್ಷವನ್ನು ಹೊಂದಿದ್ದಕ್ಕೆ ವಾಮದೇವ ಮೊದಲಾಗಿರ್ತಕ್ಕಂಥ ಋಷಿಗಳ ಉದಾಹರಣೆಯನ್ನು ಶಾಸ್ತ್ರ ತಿಳಿಸ್ತಾ ಇದೆ ಆದರಿಂದ ಅಂತಹ ಜ್ಞಾನಿಗೆ ಪರಮಾತ್ಮ ಐದಿಸನು ಜನ್ಮಗಳ ಮತ್ತು ಪುನರ್ಜನ್ಮವನ್ನು ಕೊಡೋದಿಲ್ಲ ಮೋಕ್ಷವನ್ನೇ ಕೊಡ್ತಾನೆ ಗರ್ಭವಾಸದಲ್ಲಿ ಇದ್ದಾಗಲೇ ಅಲ್ಲದೇ ಇದ್ದರೂ ಕೂಡ ಅವನು ಸೃಷ್ಟಿಗೆ ಬಂದ ಮೇಲೆ ಶಾಸ್ತ್ರದಿಂದ ಗುರುಮುಖದಿಂದ ಜ್ಞಾನವನ್ನು ಪಡ್ಕೊಂಡು ಅನುಸಂಧಾನ ಮಾಡಿದ್ರೆ ಅಂತಹ ಮನುಷ್ಯನಿಗೆ ಶಾಶ್ವತ ಸುಖರೂಪವಾದ ಪುನಾರ ಪುನರಾವೃತ್ತಿರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷವನ್ನೇ ಭಗವಂತ ಕೊಡ್ತಾನೆ ಆದ್ದರಿಂದ ಅತ್ಯಂತ ದುರ್ಲಭವಾಗಿರ್ತಕ್ಕಂಥ ಮತ್ತು ನಶ್ವರವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನ ಸದುಪ ಸದುಪಯೋಗವನ್ನು ಮಾಡ್ಕೋಬೇಕು ಅಲ್ಲಿ ಸದುಪಾಸನೆಯನ್ನು ಮಾಡಬೇಕು ಎಷ್ಟೇ ಪುಣ್ಯಕರ್ಮಗಳನ್ನು ಮಾಡಿದರೂ ಕೂಡ ಸ್ವರ್ಗಪ್ರಾಪ್ತಿ ಆದರೆ ಅಲ್ಲಿ ಹಿಂದಿರುಗಿ ಬರುವ ಭಯ ಇದೆ ಪುಣ್ಯ ವಿಶೇಷವನ್ನೆಲ್ಲ ಭೋಗ ಮಾಡಾದಮೇಲೆ ಮತ್ತೆ ಭೂಮಿಗೆ ಹಿಂದಿರುಗಿ ಬರೋದು ಮತ್ತು ಕರ್ಮಾಚರಣೆಯನ್ನು ಮಾಡೋದು ಆ ತಕ್ಕಂತೆ ಸ್ವರ್ಗ ನರಕ ಭೂಲೋಕ ಇತ್ಯಾದಿ ಪಡೆಯೋದು ಎಲ್ಲ ಇದೆ ಆದ್ದರಿಂದ ಭೂಮಿಯಲ್ಲಿ ಮತ್ತೆ ಹುಟ್ಟಬೇಕು ಅಂತಾದರೆ ಐದು ಅಗ್ನಿಗಳಲ್ಲಿ ಆಹುತಿ ಅನ್ನೋದು ಆಗಲೇಬೇಕು ಜನನಿ ಪಿತ ಭೂ ವಾರಿದ ಅಂಬರ ಅದನ್ನೇ ವಿಕ್ರಮದಿಂದ ಅಂಬರ ವಾರಿದ ಭೂ ಪಿತ ಮತ್ತು ಜನನಿ ಅಂತ ಆ ಐದು ಅಗ್ನಿಗಳಲ್ಲಿ ಅವನು ಆಹುತಿ ಆಗಲೇಬೇಕು ಐದನೇ ಅಗ್ನಿ ಅಂತ ಕರ್ಸ್ಕೊಂಡಿರ್ತಕ್ಕಂಥ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳ ಕಾಲ ವಾಸ ಮಾಡಲೇಬೇಕು ಸ್ವರ್ಗದಲ್ಲಿ ಸುಖವಾಗಿ ವಾಸ ಮಾಡದಂತೆ ಸ್ವರ್ಗದಿಂದ ಸುಖವಾಗಿ ಹಿಂತಿರುಗಿ ಭೂಮಿಗೆ ಬರೋದು ಸರ್ವತಾ ಸಾಧ್ಯ ಇಲ್ಲ ಸ್ವರ್ಗದಲ್ಲಿದ್ದಾಗ ಸುಲಭ ಇತ್ತು ಅಂದರೆ ಸುಖ ಇತ್ತು ಅಲ್ಲಿ ವಾಸ ಮಾಡಲಿಕ್ಕೆ ಯಾವುದೇ ದುಃಖ ಅನ್ನೋದಿರಲಿಲ್ಲ ಅದೇ ಭೂಮಿಗೆ ಮತ್ತೆ ಮರಳುವಾಗ ಅದೇ ರೀತಿಯಾಗಿರ್ತಕ್ಕಂಥ ಸುಖವನ್ನು ನಿರೀಕ್ಷೆ ಮಾಡೋದು ಸಾಧ್ಯ ಇಲ್ಲ ತಾಯಿಯ ಗರ್ಭದಲ್ಲಿದ್ದಾಗ ತನ್ನದೇ ಮಲಮೂತ್ರಾದಿಗಳಲ್ಲಿ ಹೊರಳಾಡಬೇಕು ಇಷ್ಟೆಲ್ಲ ದುಃಖಗಳು ಕೂಡ ಇರುತ್ತೆ ಅದೇ ರೀತಿಯಾಗಿ ಅಸ್ವಾತಂತ್ರ್ಯದಿಂದ ಆ ಗರ್ಭಚೀಲದಿಂದ ಹೊರಗೆ ಬರಲಿಕ್ಕೂ ಆಗದೆ ಅಲ್ಲಿ ದುಃಖವನ್ನು ಪಡುವಂತಹ ಪ್ರಸಕ್ತಿನೇ ಇರುತ್ತೆ ಯಾ ಯಾವಾಗ ಆ ಜೀವನಿಗೆ ಗರ್ಭವಾಸದ ದುಃಖ ಇಂಥ ಕಠಿಣವಾಗಿದ್ದು ಅಂತ ತಿಳುವಳಿಕೆಗೆ ಬರುತ್ತೋ ಆಗ ಅವನಿಗೆ ವೈರಾಗ್ಯ ಅನ್ನೋದು ಮೂಡಲಿಕ್ಕೆ ಪ್ರಾರಂಭ ಆಗುತ್ತೆ ಈ ವೈರಾಗ್ಯ ಅಪರೋಕ್ಷ ಸಾಧನವಾಗಿರ್ತಕ್ಕಂಥ ಯಮ ನಿಯಮನಾಂತಿ ನಷ್ಟಾಂಗ ಯೋಗಗಳಲ್ಲಿ ಅದರೊಳಗೆ ಈ ವೈರಾಗ್ಯವೂ ಕೂಡ ಒಂದು ಈ ವೈರಾಗ್ಯ ಅಪರೋಕ್ಷ ಜ್ಞಾನದ್ವಾರ ಮೋಕ್ಷ ಸಾಧನ ಆಗ್ತಾ ಇದೆ ಪಂಚಾಗ್ನಿವಿದ್ಯೆಯನ್ನು ಯಾರು ತಿಳ್ಕೋತಾರೋ ಅಂತಹ ಜ್ಞಾನಿಗೆ ಪಂಚ ಮಹಾಪಾತಕಿಗಳ ಸಂಸರ್ಗ ಆದರೂ ಕೂಡ ಆ ಸಂಸರ್ಗ ದೋಷ ಎಲ್ಲ ಪರಿಹಾರ ಮೋಕ್ಷ ಮಾರ್ಗ ಅನ್ನೋದು ಸುಲಭ ಆಗತ್ತೆ ಅಂತ ಹೇಳ್ತಾರೆ ಆ ಪಂಚ ಮಹಾಪಾತಗಳ್ಯಾ ಯಾವುದು ಅಂದರೆ ಸುವರ್ಣಸ್ಥೇಯ ಅಂದರೆ ಬಂಗಾರವನ್ನು ಕರೆಯೋದು ಸುರಾಪಾನ ಗುರುತಲ್ಪ ಗಮನ ಅಂದರೆ ಗುರುಪತ್ನಿಯನ್ನು ಗಮನ ಮಾಡೋದು ಆಮೇಲೆ ಬ್ರಹ್ಮತ್ಯ ದೋಷ ಈ ಎಲ್ಲ ಮೇಲಿನ ನಾಲ್ಕು ಪಾಪಗಳನ್ನು ಮಾಡಿರ್ತಕ್ಕಂಥ ಪಾಪಿಗಳ ಸಹವಾಸವನ್ನು ಮಾಡಿದರೂ ಕೂಡ ಅದು ಉದ್ದೇಶಪೂರ್ವಕವಾಗಿ ಅಜ್ಞಾತವಾಗಿ ಗೊತ್ತಿಲ್ಲದೆ ಅಂತಹ ಪಾಪಿಗಳ ಸಹವಾಸ ಮಾಡಿದರೂ ಆ ಸಂಸರ್ಗ ದೋಷ ಆಗಬಾರದು ಅಂತಾದರೆ ಐದು ಅಗ್ನಿಗಳಲ್ಲಿ ಮರ್ಯಾದೆ ಐದು ರೂಪಾತ್ಮಕನ ಇಪ್ಪತ್ತೈದು ರೂಪಗಳ ಅನುದಿನದಿ ಚಿಂತನೆಯನ್ನು ಮಾಡಬೇಕು ಅಂತಹವರಿಗೆ ನಳಿನಾಕ್ಷ ರಣದೊಳು ಮೈದೂರನ್ನು ಕಾಯ್ದಂತೆ ಸಲಹುವ ಈ ಪಂಚಾಗ್ನಿ ವಿದ್ಯೆ ಅನ್ನೋದು ಮೊದಲಿಗೆ ಪೀಠಿಕೆಯಲ್ಲಿ ಹೇಳಿದಂಗೆ ಹಿಂದೆ ಋಷಿಮುನಿಗಳಲ್ಲಿ ಇರಲಿಲ್ಲ ಈ ವಿದ್ಯೆ ಜ್ಞಾನ ಕ್ಷತ್ರಿಯರಲ್ಲಿ ಮಾತ್ರ ಇತ್ತು ಒಂದು ಅದರ ಫಲವಾಗಿ ಎಲ್ಲ ಲೋಕಗಳಲ್ಲೂ ಕೂಡ ಕ್ಷತ್ರಿಯರೇ ರಾಜ್ಯಾಧಿಕಾರವನ್ನು ಮಾಡ್ತಾ ಇದ್ರು ಅಂತ ಉಪನಿಷತ್ತುಗಳು ವರ್ಣನೆ ಮಾಡ್ತಾ ಇದೆ ಆದ್ದರಿಂದ ಆ ಪಾಂಚಾಲ ರಾಜ ಅದನ್ನು ಗೌತಮುನಿಗೆ ಅದನ್ನು ಉಪದೇಶ ಮಾಡ್ತಾನೆ ಆ ಗೌತಮನ ಪುತ್ರ ಶ್ವೇತಕೇತು ತನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಹೋದಾಗ ಪ್ರವಾಣ ರಾಜನಿಂದ ಅವಮಾನನಾಗಿ ಆಮೇಲೆ ಪಂಚಾಗ್ನಿವಿದ್ಯೆ ತಿಳಿದಿರಲಿಲ್ಲ ಅಂತ ಮತ್ತೆ ಬಂದು ಗೌತಮರಲ್ಲಿ ದೂರ್ತಾರೆ ಇತ್ಯಾದಿ ಎಲ್ಲ ಬರ್ತಾ ಇದೆ ಅದಾದಮೇಲೆ ಅಂತೆವಾಸಿ ಒಂದು ವರ್ಷ ಕಾಲ ಅಲ್ಲಿ ಶಿಷ್ಯತ್ವವನ್ನು ವಹಿಸಿ ಆ ಗೌತಮ ಋಷಿಗಳಲ್ಲಿ ಉಪದೇಶವನ್ನು ಪಡ್ಕೊಂಡ್ರು ಅಂತ ಚಾಂದೋಗ್ಯ ಬೃಹದಾರಣ್ಯಕ ಮೊದಲಾದ ಉಪನಿಷತ್ತುಗಳಲ್ಲಿ ಈ ವಿಷಯ ಬರ್ತಾ ಇದೆ ಆದ್ದರಿಂದ ಈ ಪಂಚಾಗ್ನಿವಿದ್ಯೆಯನ್ನು ಪಂಚಾಗ್ನಿವಿನ್ನಾಮ ಭವೇತ್ ಸತಿ ಪರಮಂ ಪದಂ ಅಂತ ನಾಸ್ಯ ಸಂಸರ್ಗದೋಷೋಪಿ ಕದಾಚನ ಭವಿಷ್ಯತಿ ಅಂತ ಮರೆಯದೆ ಯಾರಿಂದ ಅನುದಿನದಲ್ಲಿ ಅವರಿಗೆ ಸಂಸರ್ಗ ದೋಷ ಅನ್ನೋದು ಕಿಂಚಿತ ತಟ್ಟೋದಿಲ್ಲ ಅಂತ ಅಷ್ಟೇ ಅಲ್ಲ ಐದಿಸನು ಜನ್ಮಗಳ ಪುನರ್ಜನ್ಮರಾಹಿತ್ಯ ಒಂದೇ ಅಲ್ಲ ಮೈದುನನ ಕಾಯ್ದಂತೆ ರಣದೋಳೋ ಆ ರೀತಿಯಾಗಿ ರಕ್ಷಣೆಯನ್ನು ಮಾಡ್ತಾನೆ ಅಂತ ಅರ್ಜುನ ಕೃಷ್ಣನಿಗೆ ತಂಗಿಯಾಗಿರ್ತಕ್ಕಂಥ ಸುಭದ್ರೆಯ ಗಂಡ ಅದರಿಂದ ಅವನನ್ನು ಮೈದುನ ಅಂತ ಕರೆಯೋನು ಅವನನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಆ ಪ್ರಸಂಗದಲ್ಲಿ ಯಾವ ರೀತಿಯಾಗಿ ಕಾಪಾಡದ ಪರಮಾತ್ಮ ಶ್ರೀಕೃಷ್ಣ ಅಂತ ಕೇಳ್ತೀವಲ್ಲ ಆ ರೀತಿಯಾಗಿ ಅನ್ನೋದು ಒಂದು ಉದಾಹರಣೆ ಆದರೆ ಈ ಪಂಚಾಗ್ನಿವಿದ್ಯೆ ಉಪಾಸನೆಯಿಂದ ನಾಸ್ತಿ ಸಂಸರ್ಗ ದೋಷೋಪಿ ಅಜ್ಞಾತವಾಗಿ ಏನಾದರೂ ಸಂಸರ್ಗ ದೋಷ ಆಗಿದ್ದರೆ ಮಹಾಪಾತಕಿಗಳ ಸಂಸರ್ಗದಿಂದ ದೋಷ ಬಂದಿದ್ದರೆ ಆ ದೋಷವೂ ಕೂಡ ಪರಿಹಾರ ಆಗತ್ತೆ ಮೋಕ್ಷಕ್ಕೆ ಪ್ರತಿಬಂಧಕ ಆಗಲ್ಲ ಅಂತ ತಿಳಿಸ್ಯಾರಾದ್ದರಿಂದ ಈ ಅರ್ಜುನನ ಉದಾಹರಣೆ ಅನ್ನೋದು ಅಷ್ಟೊಂದು ಇಲ್ಲಿ ಸಮರ್ಪಕ ಅಂತ ಅನಿಸೋದಿಲ್ಲ ಸಂಸರ್ಗ ದೋಷ ಮಾಡಿರ್ತಕ್ಕಂಥ ಪಾಪಿಗಳನ್ನು ಉದ್ಧಾರ ಮಾಡ್ತಾನೆ ಅನ್ನೋದೇ ಈ ಪಂಚಾಗ್ನಿವಿಧಿಯ ವೈಶಿಷ್ಟ್ಯ ಆದ್ದರಿಂದ ಇಲ್ಲಿ ರುಕ್ಮಿಣಿ ಅಣ್ಣ ರುಕ್ಮಿ ಅವನು ಕೃಷ್ಣನಿಗೆ ಮೈದುನ ಅವನು ಮಹಾಪಾಪಿ ಜರಾಸಂಧ ಮೊದಲಾಗಿರ್ತಕ್ಕಂಥ ಎಲ್ಲ ಪಾತಕಿಗಳ ಜೊತೆಗೆ ಅವನು ಇದ್ದವನು ಸಹವಾಸ ಮಾಡಿದವನು ಕೃಷ್ಣನಿಂದ ರುಕ್ಮಿಣಿಯನ್ನು ಕಿತ್ಕೊಂಡೇ ಬರ್ತೀನಿ ನಾನು ವಾಪಸ್ ಕರ್ಕೊಂಡೇ ಬರ್ತೀನಿ ಅಂತ ಪ್ರತಿಜ್ಞೆಯನ್ನು ಮಾಡಿ ದಾರಿಯಲ್ಲಿ ಕೃಷ್ಣನ ಜೊತೆಗೆ ಯುದ್ಧ ಮಾಡಿ ಸೋತು ಕೃಷ್ಣನ ಅಧೀನಕ್ಕೆ ಒಳಪಟ್ಟ ಆಗ ರುಕ್ಮಿಣಿ ನಮ್ಮ ಅಣ್ಣನನ್ನು ಕೊಲ್ಲಬೇಡ ಅಂಥೇಳಿ ಬಹಳ ರೀತಿಯಿಂದ ಕೃಷ್ಣನ ಪ್ರಾರ್ಥನೆ ಮಾಡ್ತಾಳೆ ಲೋಕ ರೀತಿಯಿಂದ ಕೃಷ್ಣನಲ್ಲಿ ಈ ರೀತಿಯಾಗಿ ರುಕ್ಮಿಣಿ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ಅವನನ್ನು ಜೀವ ಸಹಿತ ಬಿಟ್ಟುಬಿಟ್ಟ ಅವನನ್ನು ಆಗ ರುಕ್ಮಿ ಅವಮಾನ ಸಹಿಸಲಾರದೆ ಕುಂಡಿನಪುರಕ್ಕೆ ವಾಪಸ್ಸು ಹೋಗದೆ ಭೋಜ ಕಟಕದಲ್ಲಿ ವಾಸ ಮುಂದೆ ಅವನ ಮಗಳಾಗಿರ್ತಕ್ಕಂಥ ರುಕ್ಮವತಿಯನ್ನು ಕೃಷ್ಣ ತನ್ನ ಮಗನಾಗಿರ್ತಕ್ಕಂಥ ಪ್ರದ್ಯುಮ್ನ ಪತ್ನಿಯಾಗಿ ಸ್ವೀಕಾರ ಮಾಡದ ಸೊಸೆಯನ್ನು ಒಂದು ದಿನ ರುಕ್ಮಿ ಬಲರಾಮನ ಜೊತೆಗೆ ಪಗಡೆಯ ಇದ್ದಾಗ ರೇಗಿಸಿ ಅವನ ಕೈಯಿಂದ ಸಮೃತನಾದ ಅಂತ ಈ ರೀತಿಯಾಗಿಯೆಲ್ಲ ಕೇಳ್ತೀವಿ ಆದ್ದರಿಂದ ಮೈದುನನ ಕಾಯ್ದಂತೆ ಅಂಥೇಳಿದರೆ ಮೈದುನ ಅಂತಾದರೆ ಇಲ್ಲಿ ರುಕ್ಮಿಣಿಯ ತಮ್ಮನಾಗಿರ್ತಕ್ಕ ರುಗ್ಮಿಯನ್ನು ತೊಗೊಂಡ್ರೆ ಅವನು ಸಂಸರ್ಗ ದೋಷದಿಂದ ಮಹಾಪಾತಕಿಗಳ ದೋಷದಿಂದ ಬಿಡುಗಡೆ ಹೊಂದದ ಅವನನ್ನು ಪರಮಾತ್ಮ ಉದ್ಧಾರ ಮಾಡದಾ ಅಂತ ದುಷ್ಟಾಂತವನ್ನು ಅರ್ಥ ಮಾಡ್ಬೋದು ಬೈದವಾಗಿ ಗತಿ ಪಾತಕಿಗಳ ಸಂಸರ್ಗ ದೋಷದಿಂದ ಹಾಳಾಗಿರ್ತಕ್ಕಂಥ ಭಕ್ತನನ್ನು ಕಾಪಾಡ್ತಾನೆ ಅನ್ನಲಿಕ್ಕೆ ಶಿಶುಪಾಲನ ದುಷ್ಟಾಂತವನಲ್ಲಿ ತಿಳಿಸ್ತಾರೆ ಶಿಶುಪಾಲ ಅವನಲ್ಲಿ ಜೀವದ್ವಯ ಆವೇಶ ಹಿರಣ್ಯಕಶಿಪು ಅನ್ನೋ ದೈತ್ಯನ ಆವೇಶ ಜಯ ಅವನು ವೈಕುಂಠ ದ್ವಾರಪಾಲಕ ಹೀಗೆ ಒಬ್ಬ ಸಾತ್ವಿಕನ ಒಬ್ಬ ದುಷ್ಟ ದೈತ್ಯನ ಇಬ್ಬರ ಆವೇಶನೂ ಕೂಡ ಆ ಇತ್ತು ಒಂದೇ ಶರೀರದಲ್ಲಿ ಹಿರಣ್ಯಕಶಿಪು ಜೊತೆಗೆ ವಾಸ ಮಾಡಿ ಅವನ ಸಂಸರ್ಗದಿಂದ ಜಯ ಹಾಳಾದ ಕೃಷ್ಣನನ್ನ ನೂರು ಬಾರಿ ಬೈದ ಅದಕ್ಕೆ ಬೈದ ಬಗೆ ಗತಿ ಇತ್ತ ಅವನನ್ನು ಉದ್ಧಾರ ಮಾಡಿದ ಶ್ರೀಕೃಷ್ಣ ಆದರೂ ಕೂಡ ಕೃಷ್ಣ ಪರಮಾತ್ಮ ಅವನನ್ನು ಸಂಹಾರ ಮಾಡಿ ಹಿರಣ್ಯಕಶಿಪುವಿನ ಸಂಸರ್ಗದಿಂದ ಅವನನ್ನು ಮುಕ್ತನನ್ನಾಗಿ ಮಾಡಿ ತನ್ನ ಉದರದಲ್ಲಿ ಅಜಯ ದ್ವಾರಪಾಲಕ ಏನಿದೆ ಅಲ್ಲ ತನ್ನ ಉದರದಲ್ಲೇ ಇಟ್ಕೊಂಡು ಅವನನ್ನು ರಕ್ಷಣೆ ಮಾಡಿದ ಇಂತಹ ಪರಮಾತ್ಮ ಭವಹರ ಭಕ್ತ ವತ್ಸಲನು ಭಕ್ತರನ್ನು ವಾತ್ಸಲ್ಯ ಭಾವದಿಂದ ನೋಡತಾನೆ ಭಗವಂತ ಕೊನೆಗೆ ಜನನ ಮರಣ ರೂಪವಾದ ಸಂಸಾರದಿಂದನೇ ಬಿಡುಗಡೆಯನ್ನು ಮಾಡ್ತಾನೆ ಆದ್ದರಿಂದ ಐದು ಅಗ್ನಿಗಳಲ್ಲಿ ಮನೆಯದೇ ಐದು ರೂಪಾತ್ಮಕನ ನಿತ್ಯದಲ್ಲಿ ಉಪಾಸನೆ ಮಾಡಬೇಕು ಇಪ್ಪತ್ತೈದು ರೂಪಗಳ ಅನುದಿನದ ನೆನವರಿಗೆ ಜನು ಮಗಳ ರಣದೋಳು ಮೈದುನನ ಕಾಯ್ದಂತೆ ಸಲಹುವ ಭೈದವಗೆ ಗತಿ ಇತ್ತ ಭವಹರಭಕ್ತ ವತ್ಸಲನು ಅಂತ ದಾಸರಿಲಿ ಆ ಪಂಚಾಗ್ನಿವಿದ್ಯೆಯನ್ನು ಅರ್ಥ ಮಾಡಿಕೊಂಡು ನಿತ್ಯದಲ್ಲಿ ಸ್ಮರಣಾದಿಗಳನ್ನು ಉಪಾಸನಾದಿಗಳನ್ನು ಶ್ರವಣಾದಿಗಳನ್ನು ಮಾಡಿದರೆ ಎಂತಹ ಉತ್ಕೃಷ್ಟವಾದ ಫಲ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣ